ಪಟ್ಟಣದ ಪ್ರಮುಖ ಜನ ಬಹು ಬಂದಿ ಬಂದಿದ್ದರು ಅವರಲ್ಲಿ ಮುಖ್ಯರಾದವರು ರಿಟೈರ್ಡ್ ಸಬ್ಜಡ್ಜಿ ಎಸ್ ವರದರಾಜ ಲಂಡನ್ ಮಿಷನ್ ಹೈಸ್ಕೂಲು ಹೆಡ್ ಮಾಸ್ತರು ಕೆ ರಾಮಚಂದ್ರರಾಯರು ಅಡ್ವೊಕೇಟ್ ಕೆ ಶೇಷ ಗಿರಿರಾಯರು ಕೆಎಸ್ ಕೃಷ್ಣಯ್ಯರವರು ಎಆರ್ ನಾಗೇಶ್ವರ ಅಯ್ಯರವರು ಪೆನುಗೊಂಡೆಯಿಂದ ಶಿವಶಂಕರಂಪಿಳ್ಳೆಯವರು ಆಂಧ್ರದಿಂದ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು ಇತ್ಯಾದಿ ಗಣ್ಯ ಮಹನೀಯರು ಕಟ್ಟಡದ ಕೆಲಸ ಮುಕ್ಕಾಲು ಪಾಲು ಮುಗಿದಿತ್ತು ಸಭಾ ಮಂಟಪದ ಕೆಲಸ ಕೊಂಚ ಇನ್ನೂ ಬಾಕಿ ಇತ್ತು ಸಭೆ ನಡೆದದ್ದು ಹೊರಗಡೆ ಚಪ್ಪರದಲ್ಲಿ ಎಂದು ನನ್ನ ಜ್ಞಾಪಕ ವರದರಾಜಾರ್ಯರು ಸಭಾಧ್ಯಕ್ಷರಾಗಿದ್ದರು ಆ ದಿನದ ಮುಖ್ಯ ಭಾಷಣ ಕೆ ರಾಮಚಂದ್ರರಾಯರವರದ್ದು ರಾಮಚಂದ್ರರಾಯರು ಉತ್ತಮ ಭಾಷಣಕಾರರು ಇಂಗ್ಲಿಷ್ ಸಾಹಿತ್ಯದಲ್ಲಿ ನುರಿತ ವಿದ್ವಾಂಸರು ಮತ್ತು ಸಮಾಜ ಸೇವಾ ಕಾರ್ಯಗಳಲ್ಲಿ ಉತ್ಸಾಹಿಗಳು ಅವರು ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ಬಹುವಿಧಗಳಲ್ಲಿ ಉಪಕಾರ ಮಾಡಿದ ಮಹನೀಯರು ಅವರ ಭಾಷಣ ಶೈಲಿ ಲಲಿತವಾಗಿ ಗಂಭೀರವಾಗಿ ವಿಷಯ ತುಂಬಿರುತ್ತಿತ್ತು ಆ ಅವರು ತಮ್ಮ ಭಾಷಣದಲ್ಲಿ ಅಬಲಾಶ್ರಮ ಸಂಸ್ಥೆಯ ಪ್ರಾರಂಭ ಸಂದರ್ಭವನ್ನು ಉದ್ದೇಶವನ್ನು ವಿವರಿಸಿ ಆ ಸಂಸ್ಥೆಯು ಸಮಸ್ತ ಮಹಾಜನರ ಪೋಷಣೆಗೂ ಅರ್ಹವಾದದ್ದೆಂದು ಭಿನ್ನಯಿಸಿ ಶುಭವನ್ನು ಕೋರಿದರು ವರದರಾಜಿಂಗಾರ್ಯರ ಅಧ್ಯಕ್ಷ ಭಾಷಣವು ಶಿವಶಂಕರಂ ಅವರ ಮುಕ್ತಾಯ ಭಾಷಣವು ಆದಿನದ ದಿನದ ಉತ್ಸವಕ್ಕೆ ಕಳೆಯೇರಿಸಿದುವು ಸಂಸ್ಥೆಯ ಚರಿತ್ರೆ ನನಗೆ ತಿಳಿದುಬಂದ ಮಟ್ಟಿಗೆ ಹೀಗೆ ಪೆನುಗೊಂಡೆ ಬಳ್ಳಾರಿ ಪ್ರಾಂತ್ಯಗಳಲ್ಲಿ ಐಝಾಗ್ ಜೆ ಪಿಟ್ ಎಂಬ ಇಂಗ್ಲಿಷ್ ದೊಡ್ಡ ಮನುಷ್ಯ ಇಂಡಿಯನ್ ಸಿವಿಲ್ ಸರ್ವೀಸಿಗೆ ಸೇರಿದವನಾಗಿ ಕಲೆಕ್ಟರ್ ಆಗಿದ್ದ ಆತ ಇಂಡಿಯಾ ದೇಶದ ಜನದ ಜನರಲ್ಲಿ ಸ್ನೇಹ ವಿಶ್ವಾಸವುಳ್ಳವನಾಗಿದ್ದ ಆತನ ಭಾರೆಯೂ ಹಾಗೆಯೇ ನಮ್ಮ ದೇಶದ ಸ್ತ್ರೀ ಜನರ ಹಿತಕ್ಕಾಗಿ ಏನಾದರೊಂದು ಕಾರ್ಯ ನಡೆಸಬೇಕೆಂದು ಕುತೂಹಲ ಉಳ್ಳವನಾಗಿದ್ದಳು ಆ ಪಿಟ್ ದಂಪತಿಗಳಿಗೂ ಪೆನುಗೊಂಡೆಯ ವಕೀಲ ಶಿವಶಂಕರಂ ಅವರಿಗೂ ಸ್ನೇಹ ಬೆಳೆದಿತ್ತು ಪಿಟ್ ಎಂಬಾತನು ತನ್ನ ಸರ್ವಿಸ್ ಮುಗಿಯುವುದಕ್ಕೆ ಬಹಳ ಮುಂಚೆಯೇ ತನ್ನ ಪ್ರಾಯದಲ್ಲಿ ತಿರುಕೊಂಡ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 ಆ ಆಲೋಚನೆ ಶಿವಶಂಕ ಶಿವಶಂಕರಂ ಅವರಿಗೂ ಒಪ್ಪಿಗೆ ಆಯಿತು ಆ ಉದ್ದೇಶಕ್ಕಾಗಿ ಆಕೆ ತನ್ನ ಗಂಡನಿಂದ ತನಗೆ ಬಂದಿದ್ದ ಹಣದಲ್ಲಿ ಸುಮಾರು ಮೂರು ಸಾವಿರ ರೂಪಾಯಿಗಳ ಗಳನ್ನು ಕೊಡುವ ಇಷ್ಟವನ್ನು ಸೂಚಿಸಿದ್ದಳು ಅದು ಅಬಲಾಶ್ರಮದ ಮೂಲಧನವೆಂದು ಈಗ ನನ್ನ ಜ್ಞಾಪಕ ಇದಕ್ಕೆ ಪೂರ್ವಚರಿತ್ರೆಯಾಗಿ ಇನ್ನೊಂದು ಪ್ರಕರಣವಿದೆ ಸುಮಾರು ಸಾವಿರದ ಒಂಬೈನೂರ ನಾಲ್ಕು ಬೆಂಗಳೂರಿನಲ್ಲಿ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಅಥವಾ ಭಾರತ ದೇಶಾಭ್ಯುದಯ ಸಂಘ ಎಂಬ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು ವರದರಾಜ ಅಯ್ಯಂಗಾರ್ಯಾರವರು ಅದಕ್ಕೆ ಅಧ್ಯಕ್ಷರಾಗಿದ್ದರೆಂದು ನನ್ನ ನೆನಪು ಅವರ ಹಿರಿಯ ಮಗ ಅಡ್ವೊಕೇಟ್ ಎಸ್ ವೆಂಕಟಾಚಲಯ್ಯಂಗಾರ್ಯ ರವರು ಕಾರ್ಯದರ್ಶಿ ಅದರ ಮುಖ್ಯ ಸದಸ್ಯರಲ್ಲಿ ಕೆ ರಾಮಚಂದ್ರರಾಯರು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸ ಅಯ್ಯಂಗಾರ್ಯರು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 ಎಂಬ ವಿಷಯವನ್ನು ಕುರಿತದ್ದು ಇದು ಗನವಾದ ಲೇಖನ ಇದು ಬಹುಶಃ ವೆಂಕಟ ವರದೈಂಗಾರ್ಯರ ಲೇಖನವೆಂದು ತೋರುತ್ತದೆ ಅಂಥ ಒಳ್ಳೆಯ ಪತ್ರಿಕೆಯನ್ನು ಉಳಿಸಿಕೊಳ್ಳುವ ಔದಾರ್ಯ ಕನ್ನಡ ಮಹಾಜನಕ್ಕೆ ಇಲ್ಲದೆ ಹೋಯಿತು ಹಿತವಾದಿ ಪತ್ರಿಕೆಯ ರಕ್ಷಾಪುಟದ ಮೇಲೆ ದೇಶಾಭ್ಯುದಯ ಸಂಘದ ಪ್ರಕರಣ ಪ್ರಕಟಣೆ ಬರುತ್ತಿತ್ತು ಅದರಲ್ಲಿ ಕಾರ್ಯದರ್ಶಿ ವೆಂಕಟಾಚಲ ಹೆಸರು ಇರುತ್ತಿತ್ತು ಆಗ ಕೋಲಾರ ಮುಳುಬಾಗಿಲುಗಳಲ್ಲಿದ್ದ ನಾನು ಆ ಮಹಾನುಭಾವರ ಹೆಸರನ್ನು ನೋಡಿ ಅಂತವರನ್ನು ಕಂಡು ಮಾತನಾಡಿ ಪರಿಚಯ ಮಾಡಿಕೊಳ್ಳಬೇಕೆಂದು ಆಶೆಪಡುತ್ತಿದ್ದೆ ಸಾವಿರದ ನಾನು ಬೆಂಗಳೂರಿಗೆ ಬಂದಾಗ ವೆಂಕಟಾಚಲ ಅರಳೆಪೇಟೆಯ ಒಂದು ಮನೆಯಲ್ಲಿ ಆಫೀಸು ಮಾಡಿಕೊಂಡಿದ್ದರು ರೈಲಿಗಾಗಿ ಹೋಗುವಾಗಲೂ ಬರುವಾಗಲೂ ಅವರ ಹೆಸರಿನ ಬೋರ್ಡ್ ಅನ್ನು ನೋಡಿ ಮೆಚ್ಚುಗೆಯಿಂದ ಕೈ ಮುಗಿಯ ಮುಗಿಯುತ್ತಿದ್ದೆ ಕೆಲವು ದಿನವಾದ ಬಳಿಕ ಅವರ ಪರಿಚಯದ ಸಂತೋಷ ನನ್ನ ಪಾಲಿಗೆ ಬಂತು ತಂದೆ ವರಜರಾಜಿಂಗಾರ್ಯರು ಮಗ ವೆಂಕಟಾಚಲ ಇಂಗಾರ್ಯರು ನನಗೆ ತಿಳಿದಿರುವ ಸಾಧು ಸತ್ಪುರುಷರಲ್ಲಿ ಪ್ರಥಮ ಗಣ್ಯರು ಅವರ ನಡವಳಿಕೆ ವಿನಯ ಸಂಪನ್ನವಾದದ್ದು ಶೀಲವು ಪರಿಶುದ್ಧವಾದದ್ದು ಇಬ್ಬರು ಸತ್ಯಸಂಧರು ಅವರ ಮನಸ್ಸು ಉದಾರವಾದದ್ದು ಅವರ ಪೋಷಣೆಯಲ್ಲಿ ಬೆಳೆದು ದೊಡ್ಡವರಾದ ಜನ ನೂರು ಮಂದಿ ಎಂದರೆ ಅತಿಶಯವಲ್ಲ ಇಂತವರ ಪ್ರಭಾವದಿಂದ ಕೆಲಸ ಮಾಡುತ್ತಿದ್ದದ್ದು ದೇಶಾಭ್ಯುದಯದ ಸಂಘ ಆ ಸಂಗದ ಸಂಗದ ಚರ್ಚೆ ಸಮಾಲೋಚನೆಗಳಿಂದ ರೂಪ ಹೊರಟದ್ದು ಅಬಲಾಶ್ರಮ ದೇಶಾಭ್ಯುದಯ ಸಂಘವು ಅಬಲಾಶ್ರಮವು ಅರವತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿದ್ದ ಸಾಮಾಜಿಕ ವಾತಾವರಣ ಎಂತಹದ್ದು ಆಗಿನ ಪ್ರಮುಖ ಜನರ ಧ್ಯೇಯಗಳು ಎಷ್ಟು ಉದಾತ್ತವಾದದ್ದು ಅಂದಿನ ವಿದ್ವಜನದ ಆಶಯಗಳು ಎಷ್ಟು ಉನ್ನತವಾದದ್ದು ಎಂಬುದಕ್ಕೆ ನಿದರ್ಶನವಾಗಿದೆ ಮೇಲೆ ವೆಂಕಟವರದಯ್ಯಂಗಾರ್ಯರ ಹೆಸರನ್ನು ಸ್ಮರಿಸಿದ್ದೇನೆ ದೇಶಾಭ್ಯುದಯ ಸಂಘ ಮತ್ತು ಅಬಲಾಶ್ರಮ ಈ ಎರಡಕ್ಕೂ ಮೂಲಕರ್ತರು ಮುಖ್ಯ ಸಂಚಾಲಕರು ಆಗಿದ್ದವರು ಚಕ್ರವರ್ತಿ ವೆಂಕಟವರದಯ್ಯಂಗಾರ್ಯರವರು ಅವರ ಜೀವನ ಒಂದು ಪ್ರತ್ಯೇಕ ಗ್ರಂಥಕ್ಕೆ ವಸ್ತು ಅವರು ಮಾಲೂರು ಸಮೀಪದ ಒಂದು ಹಳ್ಳಿಯವರು ಮೈಸೂರು ಪಟ್ಟಣದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಬಾಬಾ ಸಾಹೇಬರ ಶಿಷ್ಯರು ಅವರು ಎಫ್ಎ ಕ್ಲಾಸಿನಲ್ಲಿ ಓದುತ್ತಿದ್ದಾಗಲೇ ಕಾಂಗ್ರೆಸ್ಸಿಗಾಗಿ ವಿದ್ಯಾರ್ಥಿಗಳಿಂದ ಚಂದ ಹಣ ಕುಡಿಸಿ ಕಾಂಗ್ರೆಸ್ಗೆ ಕಳುಹಿಸುತ್ತಿದ್ದರು ಉತ್ತರೋತ್ತರ ಅವರು ಗೌರ್ಮೆಂಟ್ ಪ್ರೆಸ್ಸಿನಲ್ಲಿ ಕರಡು ಶೋಧಕರ್ ಆಗಿದರು. ಅವರ ವಿವಾಹ ಕೊಂಚ ಮಟ್ಟಿಗೆ ರಿಫಾರ್ಮ್ ಎಂದರೆ ಪರಿಷ್ಕೃತ ರೀತಿಯದು ಅವರ ಭಾರ್ಯೆ ಶ್ರೀಮತಿ ಕೃಷ್ಣಮ್ಮನವರು ಮಾಧ್ವರು ಅವರ ಸ್ಥಳ ಪೆನುಗೊಂಡೆ ಆಕೆಗೂ ಸಮಾಜ ಸಂಸ್ಕಾರದ ವಿಷಯದಲ್ಲಿ ನೈಜವಾದ ಶ್ರದ್ಧೆ ಇತ್ತು ಅವರಿಬ್ಬರಿಗೂ ಸ್ನೇಹಿತರಾದವರು ಪೆನುಗೊಂಡೆಯ ಶಿವಶಂಕರಂ ಅವರು ಶಿವಶಂಕರಂ ಅವರು ಆಂಧ್ರ ಸಾಹಿತ್ಯದಲ್ಲಿ ತುಂಬಾ ಅಭಿರುಚಿಯುಳ್ಳವರು ಭಾಗವತ ಪ್ರೇಮಿಗಳು ಇಂಗ್ಲಿಷ್ ಭಾಷೆಯ ಪ್ರಯೋಗಗಳನ್ನು ಚೆನ್ನಾಗಿ ಬಲ್ಲವರು ಮತ್ತು ಸ್ವಭಾವದಲ್ಲಿ ಉದಾರಿಗಳು ಈ ಶಿವಶಂಕರಂ ಅವರು ವೆಂಕಟ ಶ್ರೀಮತಿ ಕೃಷ್ಣಮ್ಮನವರಿಗೂ ಮುಖ್ಯ ಪ್ರೋತ್ಸಾಹಕರಾಗಿದ್ದರು ಅಬಲಾಶ್ರಮವು ಶ್ರೀ ಕೃಷ್ಣಮ್ಮ ವೆಂಕಟ ಜೀವಿತದ ಸಾಧನೆ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 ಅನೇಕರು ಸಹಾಯವಾಗಿದ್ದರು ಈ ಮಹನೀಯರು ಸಹಕಾರ ಸಂಘ ಪ್ರಯತ್ನದಲ್ಲಿಯೂ ಮುಂದಾಳುಗಳಾಗಿದ್ದರು ಬಹುಶಃ ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕಿನ ಸ್ಥಾಪಕರ ಪೈಕಿ ಇವರಲ್ಲಿ ಕೆಲವರಿದ್ದರೆಂದು ಜ್ಞಾಪಕ ವೆಂಕಟವರದ ಹಿಂಗಾರ್ಯರ ನಿಷ್ಠೆಯ ವಿಷಯದಲ್ಲಿಯೂ ಪ್ರಾಮಾಣಿಕತೆಯ ವಿಷಯದಲ್ಲಿಯೂ ಎಲ್ಲರಿಗೂ ಸಂಪೂರ್ಣ ವಿಶ್ವಾಸವಿತ್ತು ಆದ್ದರಿಂದ ಅವರು ಅಬಲಾಶ್ರಮದ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 ನಾನು ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಮೊದಲು ಕಂಡದ್ದು ಅಲ್ಲಿ ಆ ಹೊಟ್ಟಿನ ಸಂಭಾಷಣೆಯಲ್ಲಿ ಪತ್ರಿಕೋದ್ಯೋಗದ ಪ್ರಸ್ತಾವ ಬಂತು ಯಾರು ಆಂಧ್ರೂ ತೆಲುಗಿನ ಕೃಷ್ಣ ಪತ್ರಿಕೆಯ ಮಾತನ್ನೆತ್ತಿದರು ಆಗ ಪಟ್ಟಾಭಿ ಸೀತಾರಾಮಯ್ಯನವರು ಆಡಿದ ಒಂದು ಮಾತು ನನ್ನ ಮನಸ್ಸಿಗೆ ನಾಟಿತು ಒಳ್ಳೆಯ ಪತ್ರಿಕೆಯು ನನ್ನ ಪ್ರದೇಶದ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 ಶ್ರೀ ಎಸ್ ನಾರಾಯಣರಾಯರವರು ಸಲಹೆ ಕೊಟ್ಟರು ಶ್ರೀ ಪಿಆರ್ ರಾಮಯ್ಯನವರು ಅವರ ಭಾರೆ ಶ್ರೀಮತಿ ಜಯಲಕ್ಷ್ಮ ಜಯಲಕ್ಷ್ಮನವರು ಆಸಕ್ತಿಯಿಂದ ಸಹಕರಿಸಿ ಬಂದರು ಇತರ ಮಹನೀಯರು ಅನೇಕ ಮಂದಿ ಉದಾರ ಸಹಾಯ ಮಾಡಿದರು ಈ ಎಲ್ಲಾ ಮಹನೀಯರ ಪ್ರಯತ್ನದಿಂದ ಅಬಲಾಶ್ರಮ ಮತ್ತೆ ತಲೆ ಎತ್ತಿ ಅಭಿವೃದ್ಧಿಯ ಸೂಚನೆಗಳನ್ನು ತೋರುತ್ತಿದೆ ಈ ಸಂಸ್ಥೆ ಹಿಂದೂ ಸಮಾಜಕ್ಕೆ ಶುಭಕರವಾದದ್ದು ಸಮಸ್ತ ಮಹಾಜನರ ಅಭಿಮಾನಕ್ಕೂ ಅರ್ಹವಾದದ್ದು